ಈಗ ಮುಂದಿನ ಪದ್ಯದಲ್ಲಿ ಹಿಂದೆ ಅವಿದ್ಯಾ ಪಂಚಪರ್ವಣಿ ತಮಸು ಮೋಹ ಮಹಾಮೋಹ ತಾಮಿಸ್ರ ಅಂಧತಾಮಿಸ್ರ ಅಂತ ಐದು ರೀತಿಯಾಗಿ ಅವಿದ್ಯೆಗಳನ್ನು ತಿಳಿಸಿ ಈ ಅವಿದ್ಯ ಪರಿಹಾರಕ್ಕೆ ಪಂಚಸಾಮಗಳ ಭಗವದ್ ರೂಪಗಳ ಇದಕ್ಕೆ ಪರಿಹಾರ ಅಂತ ತಿಳಿಸ್ತಾರೆ ಗೋವುಗಳು ಉದ್ಗೀತನೇಹ ಪ್ರಸ್ತಾವ ಹಿಂಕಾರ ಎರಡು ರೂಪದಲ್ಲಿ ಆವಿ ಅಜಗಳುಳಿಹನು ಪ್ರತಿಹಾರ ಹಯಗಳು ಜೀವನಪ್ರದ ನಿಧನ ಮನುಜರುಳು ಈ ವಿಧದಲ್ಲಿ ಹ ಪಂಚ ಸಾಮವ ಜಾವ ಜಾವಕ್ಕೆ ನೆನೆವರಿಗೆ ಐದಿಸಲು ಜನುಮಗಳ ಪಂಚ ಪರ್ವ ಅವಿದ್ಯಾ ನಿಯಾಮಕನಾಗಿರ್ತಕ್ಕಂಥ ಕುರ್ದೋಲ್ಕ ವೀರ್ಯೋಲ್ಕ ದುಲ್ಕ ಮಹೋಲ್ಕ ಸಹಸ್ರೋಲ್ಕ ಅಂಥೇಳಿ ಐದು ಪಂಚರೂಪಗಳನ್ನು ಭಗವಂತನ ರೂಪಗಳನ್ನು ತಿಳಿಸಿದರು ಅವುಗಳನ್ನು ಉಪಾಸನೆ ಮಾಡದೇ ಇದ್ದವನು ಅವಿದ್ಯಾ ಆವೃತನಾಗಿದ್ದು ಮಾನವ ಜನ್ಮ ಬಂದರೂ ಕೂಡ ಅವನು ಜ್ಞಾನ ಇಲ್ಲದೆ ಪಶುಗಳಂತೆ ಇರ್ತಾನೆ ಯಾಕೆ ಅಂದರೆ ಪಶುಗಳಿಗಿಂತ ಕೀಳಾಗಿರ್ತಾನೆ ಎಷ್ಟು ಕೀಳು ಅಂತೇಳಿದ್ರೆ ಮಾನವನನ್ನು ಪಶುಗಳಿಗೆ ಹೋಲಿಸಿದ್ರೆ ಪಶುಗಳಿಗೆ ಅವಮಾನ ಹೊರತು ಮನುಷ್ಯನಿಗೆ ಅಲ್ಲ ಶಾಸ್ತ್ರ ಹೇಳ್ತಾ ಇದೆ ಪಶು ನಿಂದೆ ತದ್ವ್ರತಂ ಅಂತ ಪಶುಗಳನ್ನು ಪಶು ಅಂತ ನಿಂದಿಸಬಾರ್ದು ಯಾಕೆಂದು ಕೇಳಿದ್ರೆ ಅಲ್ಲಿ ಪಶುವನ್ನು ಹೆಸರಿನಿಂದಲೇ ತದ್ರೂಪ ತದಾಕಾರ ತತ್ ಶಬ್ದಾಚ್ಯನಾಗಿ ಪರಮಾತ್ಮ ಇರ್ತಾನೆ ಶ್ರೀಮದ್ ಆಚಾರ್ಯರ ಸೂತ್ರ ಭಾಷೆಯಲ್ಲಿ ಪಶು ಶಬ್ದವನ್ನು ಪರಮಾತ್ಮನಿಗೆ ಸಮನ್ವಯ ಮಾಡೋ ಕಾಲಕ್ಕೆ ಪರಮಾತ್ಮ ಸರ್ವ ಶಬ್ದ ವಾಚ್ಯ ಸರ್ವ ಸಮನ್ವಯ ಮಾಡುವಂಥ ಸಂದರ್ಭದಲ್ಲಿ ಪ ಅಂದರೆ ಪಾತಿ ಜಗತ್ತಿನ ಎಲ್ಲರಲ್ಲೂ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾನೆ ಶೂ ಅಂದರೆ ಶಂ ಸುಖ ರೂಪತ್ವ ಅಂತಂದೇಳಿ ಆದ್ದರಿಂದ ಭಗವಂತನಿಗೆ ಪಶು ಅಂತ ಎಲ್ಲರನ್ನು ಸಂರಕ್ಷಣೆ ಮಾಡ್ತಾನೆ ತಾನು ಸುಖರೂಪತ್ವ ಸುಖರೂಪನಾಗೇ ಇದ್ದಾನೆ ಜ್ಞಾನಾನಂದ ಪರಿಪೂರ್ಣನಾಗಿದ್ದಾನೆ ಅಂತಹ ಪಶುಗಳಲ್ಲೂ ಕೂಡ ಪರಮಾತ್ಮ ಪಶುವನ ರೂಪದಿಂದನೇ ಹೆಸರಿನಿಂದನೇ ಕರೆಸ್ಕೊಂಡು ಇರ್ತಾನೆ ಅಂತ ಆದ್ದರಿಂದ ಪಶುಗಳನ್ನು ಪಶು ಅಂತ ನಿಂದಿಸಬಾರ್ದು ನಿಂದಿಸದೆ ಇರೋದೇ ಒಂದು ದೊಡ್ಡ ವ್ರತ ಅಂತ ಚಾಂದೋಗ್ಯ ಉಪನಿಷತ್ತು ತಿಳಿಸುತ್ತೆ ಪಶುಗಳಲ್ಲಿ ಜ್ಞಾನ ಇಲ್ಲದೇ ಇರ್ಬೋದು ಆದರೆ ಜ್ಞಾನಾನಂದಮಯನಾಗಿರ್ತಕ್ಕಂಥ ಪರಮಾತ್ಮ ಇದ್ದೇ ಇದ್ದಾನೆ ಪಾಲನಾ ಪಶುರೂಪತ್ವ ಪಶುನಾಮ ಜನಾರ್ದನ ಮುಕ್ತಸ್ತವಾನ್ ಭವತ್ಯ ಪಶುಷ ಉಪಾಸಕೋ ಹರೇ ಪಶು ಅಂದರೆ ಪ ಅಂದರಲ್ಲಿ ಪಾಲಕ ಸರ್ವಲೋಕ ರಕ್ಷಕ ಶೂ ಅಂದರೆ ಆನಂದಮಯನಾಗಿರ್ತಕ್ಕಂಥವನು ಆದ್ದರಿಂದ ಆ ಪಶುವಿನಲ್ಲಿ ಪಶುವನ್ನು ಹೆಸರಿನಿಂದ ಇರೋ ಭಗವಂತನೇ ಯಾರು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಗೋವುಗಳಲ್ಲಿ ಉದ್ಗೀತ ನಿಹ ಗೋವುಗಳಲ್ಲಿ ಉದ್ಗೀತ ನಾಮಕನಾಗಿ ನಾರಾಯಣ ರೂಪಿ ಪರಮಾತ್ಮ ಇರ್ತಾನೆ ಮೇಕೆಗಳಲ್ಲಿ ಹಿಂಕಾರ ನಾಮಕ ಪ್ರದ್ಯುಮ್ನ ಕುರಿಗಳಲ್ಲಿ ಪ್ರಸ್ತಾವ ನಾಮಕ ವಾಸುದೇವ ಕುದುರೆಗಳಲ್ಲಿ ಪ್ರತಿಹಾರ ಅನಿರುದ್ಧ ಮನುಷ್ಯರಲ್ಲಿ ನಿಧನ ಸಂಕರ್ಷಣ ಹೀಗೆ ಪಶುಗಳಲ್ಲಿ ಪಂಚಸಾಮನಿಯಾಮಕವಾಗಿರ್ತಕ್ಕಂಥ ಭಗವಂತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಈ ಐದು ರೂಪಗಳನ್ನು ಉಪಾಸನೆ ಮಾಡಬೇಕು ಗೋಗುಗಳಲ್ಲಿ ಉದ್ಗೀತ ನಿಹ ಅಂತ ಉದ್ಗೀತ ಅನ್ನೋ ಒಂದು ಶಬ್ದದಲ್ಲಿ ಉತ್ ಅಂದರೆ ಉತ್ಕೃಷ್ಟನಾಗಿರ್ತಕ್ಕಂಥವನು ಸರ್ವೋತ್ತಮನಾಗಿರೋನು ಭಗವಂತ ಸಕಲ ವೇದಗಳಿಂದ ಗೀತ ಅಂದರೆ ಗುಣಗಾನ ಮಾಡಿಸಲ್ಪಡೋನು ಸರ್ವವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ನಾರಾಯಣ ಆದ್ದರಿಂದ ಉದ್ಗೀತ ಗೋವು ಗೋ ಗೋ ವೇದಗಳು ಆ ಗೋವಾಗಿ ನಮಗೆ ಮುಕ್ತಿಯನ್ನು ನೀಡ್ತಾನೆ ಸರ್ವ ವೇದ ಪ್ರತಿಪಾದ್ಯನಾಗಿರುವ ಭಗವಂತ ಗೋ ಅಂದರೆ ಗೌಶ್ಚ ಸದ್ಗತಿ ಹೇತುತ್ವ ಅಂದರೆ ಸದ್ಗತಿಯನ್ನು ಅಂದರೆ ಮುಕ್ತಿಯನ್ನು ಕೊಡೋದ್ರಿಂದ ಭಗವಂತ ಗೋ ನಾಮಕನಾಗಿ ಗೋವುಗಳಲ್ಲಿದ್ದು ಉಪಾಸಕರಿಗೆ ಮುಕ್ತಿಯನ್ನು ಅನುಗ್ರಹಿಸ್ತಾನೆ ಪರಮಾತ್ಮನನ್ನು ಗೋ ಅನ್ನೋದು ಇದೇ ಅಭಿಪ್ರಾಯದಿಂದ ಗೋವುಗಳಿಗೆ ಗೋಗ್ರಾಸವನ್ನ ಕೊಟ್ಟು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಬೇಕು ಹೀಗೆ ಪಶುಗಳಲ್ಲಿ ಗೋವುಗಳು ಶ್ರೇಷ್ಠ ಆ ಗೋವುಗಳಲ್ಲಿ ಉದ್ಗೀತ ನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಉದ್ಗೀತ ನಾರಾಯಣ ನಾರಾಯಣನ ಪರಮಾತ್ಮನ ಮೂಲ ಅಂತ ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ ಪ್ರಸ್ತಾವ ಹಿಂಕಾರ ಎರಡು ರೂಪದಲ್ಲಿ ಆವಿ ಅಜಗಳೊಳಗೆ ಇಹನು ಆವಿ ಅಜ ಅಂತ ಅಲ್ಲಿ ಪದಛೇದ ಮಾಡ್ಕೋಬೇಕು ಉಪನಿಷತ್ತನಲ್ಲಿ ಪಶು ಅಂದರೆ ಬಾಲ ಮತ್ತು ಕೊಂಬು ಇರ್ತಕ್ಕಂಥ ಪ್ರಾಣಿ ಅಂತಲ್ಲ ಈ ಮನುಜ ಅನ್ನೋ ಪಶುವಿಗೆ ಬಾಲನೂ ಇಲ್ಲ ಕೊಂಬು ಇಲ್ಲ ಆದರೆ ಮನುಷ್ಯ ಯಜ್ಞದಲ್ಲಿ ಪಶು ಆಗಬಲ್ಲ ಅಶ್ವಮೇಧದಲ್ಲಿ ಅಶ್ವ ಬಲಿಪಶು ಆಗುತ್ತಲ್ಲ ಅದೇ ರೀತಿಯಾಗಿ ನರಮೇಧದಲ್ಲಿ ನರನೂ ಪಶುವಾಗಿ ಭಗವಂತನಿಗೆ ಸಮರ್ಪಣೆ ಆಗ್ತಾನೆ ಆದರೆ ಒಂದೇ ವ್ಯತ್ಯಾಸ ಅಶ್ವವನ್ನು ವಧೆ ಮಾಡ್ತಾರಲ್ಲಿ ಇಲ್ಲಿ ನರ ನರಮೇಧದಲ್ಲಿ ಇಲ್ಲಿ ವಧೆ ಮಾಡೋದಿಲ್ಲ ವೃಷೋತ್ಸರ್ಗದಲ್ಲಿ ಉತ್ಸರ್ಜನೆಗೊಂಡಿರ್ತಕ್ಕಂಥ ಎತ್ತು ಬೀದಿ ಬಸುವಂಥ ಯಾರ ಸ್ವತ್ತು ಅಲ್ಲದೆ ಕೇವಲ ಭಗವಂತನ ಸೊತ್ತು ಅಥವಾ ಆಸ್ತಿ ಅಂತ ಹೇಗೆ ಪರಿಗಣನೆ ಮಾಡ್ತಾರೋ ನರಮೇಧದಲ್ಲೂ ಕೂಡ ಅದೇ ರೀತಿಯಾಗಿ ಜನರ ಎಲ್ಲ ಸಂಬಂಧಗಳನ್ನು ಕಳಕೊಂಡು ಪರಮಾತ್ಮನ ಸೊತ್ತಾಗಿರ್ತಾನೆ ಪರಮಾತ್ಮನನ್ನು ಅಂತಹ ಮನುಷ್ಯನಲ್ಲಿ ವಿಶೇಷವಾಗಿ ಆಹ್ವಾನ ಮಾಡಿರೋದ್ರಿಂದ ಅವನ ಸಕಲ ದೇವತೆಗಳ ಮತ್ತು ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಆವಿ ವಿ ಅಂದರೆ ಕುರಿ ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಪ್ರಸ್ತಾವ ಅನ್ನೋ ಇರ್ತಾನೆ ಕುರಿಗೆ ಆವಿ ವಿ ಅಂತ ಹೇಳಿದ್ರೆ ಊರ್ಣಯ ಶೀತೋ ಅವನಾಥಾ ಅವನಾಥ್ ಅಂದರೆ ಉಣ್ಣೆ ಉಡುಪು ನೀಡಿ ಶೀತ ಬಾಧೆಯಿಂದ ರಕ್ಷಣೆ ಮಾಡುತ್ತೆ ಅನ್ನೋ ವ್ಯುತ್ಪತ್ತಿಯಿಂದ ಆ ಕುರಿ ಒಳಗೆ ಮತ್ತು ಅದರಲ್ಲಿರ್ತಕ್ಕಂಥ ಭಗವದ್ ರೂಪಗಳಿಗೆ ಆ ವಿ ಆ ಕುರಿಗಳ ಶರೀರದ ಮೇಲಿರ್ತಕ್ಕಂಥ ಉಣ್ಣೆಯಿಂದ ಕಂಬಳಿಗಳನ್ನು ತಯಾರು ಮಾಡ್ತಾರೆ ಅದರಿಂದ ಚಳಿಗಾಲದಿಂದ ಶರೀರಕ್ಕೆ ಸಂರಕ್ಷಣೆ ಕೊಡೋದ್ರಿಂದ ನಾರಾಯಣನ ಪ್ರಥಮಾವತಾರನಾದ್ದರಿಂದಲೂ ಪುರುಷನಾಮಕ ವಾಸುದೇವ ಆವಿ ಅನ್ನೋ ಶಬ್ದ ವಾಚ್ಯನಾಗಿ ಪ್ರಸ್ತಾವ ಅಂತ ಅಲ್ಲಿ ಕರೆಸ್ಕೋತಾನೆ ಇನ್ನು ಮೇಕೆಗಳಲ್ಲಿ ಅಜ ಅಂದರೆ ಮೇಕೆ ಅಲ್ಲಿ ಹಿಂಕಾರ ನಾಮಕನಾಗಿರ್ತಕ್ಕಂಥ ಪ್ರಜ್ಞುಮ್ನ ಪರಮಾತ್ಮ ಅಲ್ಲಿ ಇರ್ತಾನೆ ಅಂತ ಚಿಂತನೆಯನ್ನು ಮಾಡಬೇಕು ಹೀ ಅಂದರೆ ಸೃಷ್ಟಿ ಅಂತ ಪರಮೈಶ್ವರ್ಯ ಶಾಲಿಯಾಗಿರ್ತಕ್ಕಂಥ ಸೃಷ್ಟಿಕರ್ತನೂ ಆದ ಪ್ರದ್ಯುಮ್ನೇ ಹಿಂಕಾರ ನಾಮಕ ಅಂತ ಕರೆಸ್ಕೊಂಡು ಮೇಕೆ ಅಂದರೆ ಅಜಗಳಲ್ಲಿ ಇರ್ತಾನೆ ಪ್ರತಿಹಾರ ಅಫ ಹಯಗಳಳು ಹಯ ಅಂದರೆ ಕುದುರೆ ಕುದುರೆಗಳಲ್ಲಿ ಪ್ರತಿಹಾರ ನಾಮಕನಾಗಿರ್ತಕ್ಕಂಥ ಅನಿರುದ್ಧರೂಪಿ ಪರಮಾತ್ಮ ಇರ್ತಾನೆ ಕುದುರೆ ಅಂದರೆ ಅಶ್ವಶಕ್ತಿಯಿಂದ ವೇಗವಾಗಿ ಇರ್ತಕ್ಕಂಥದ್ದು ಅಲ್ಲಿ ಹಯ ಶಬ್ದಚನಾಗಿ ಅನಿರುದ್ಧರೂಪಿ ಪರಮಾತ್ಮ ಪ್ರತಿಹಾರ ಅಂತ ಕರೆಸ್ಕೊಂಡು ಅಲ್ಲಿರ್ತಾನೆ ಮನುಜರಲ್ಲಿ ಮನುಷ್ಯರಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ನಿಧಾನ ಅನ್ನೋ ಹೆಸರಿನಿಂದ ಇರ್ತಾನೆ ಸಂಹಾರಕರ್ತನಾಗಿದ್ದರಿಂದ ಸಂಕರ್ಷಣನಿಗೆ ನಿಧಾನ ಅಂತ ಹೆಸರು ಈ ಅನಿರುದ್ಧ ರೂಪಿ ಪರಮಾತ್ಮ ಪ್ರತಿಹಾರ ಅನ್ನೋ ಹೆಸರಿನಿಂದ ಹಯ ಅಂದರೆ ಕುದುರೆಗಳೊಳಗೆ ಇರ್ತಾನೆ ಈತನೇ ಸ್ಥಿತಿಕರ್ತ ಸ್ಥಿತಿ ಅಂತಂದರೆ ಪಶುಗಳಂತೆ ಸುಮ್ಮನೆ ಇರೋದಂತಷ್ಟೇ ಅಲ್ಲ ಮೋಕ್ಷ ಸಾಧನ ನಿಯಮಗಳನ್ನು ಮಾಡ್ತಾ ಬದುಕಿರೋದೇ ನಿಜವಾದ ಬದುಕು ಸ್ಥಿತಿ ಶಬ್ದನ ನಿಯಮ ಕೃಜ್ ಕೃಚಿಜೀವನ ಮುಚ್ಚತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಪ್ರತಿಹಾರ ಅಂದರೆ ಮೋಕ್ಷ ಮಾರ್ಗದಲ್ಲಿ ವಿಹಿತವಾಗಿರ್ತಕ್ಕಂಥ ಆಯಾ ಕರ್ತವ್ಯ ಕರ್ಮಗಳಲ್ಲಿ ಸಜ್ಜನರನ್ನು ತೊಡಗಿಸ್ತಾನೆ ಭಗವಂತ ಮೋಕ್ಷ ಸಾಧನೆಯನ್ನು ಮಾಡಿಸ್ತಕ್ಕಂಥವೇ ಭಗವಂತ ಅವನೇ ಕುದುರೆಗಳಲ್ಲಿ ಇರ್ತಾನೆ ಕುದುರೆ ಸವಾರರನ್ನು ವೇಗದಿಂದ ಇಷ್ಟವಾದ ಸ್ಥಳಕ್ಕೆ ಹೇಗೆ ತೊಗೊಂಡು ಹೋಗ್ತೀವೋ ಅದಲ್ಲಿರ್ತಕ್ಕಂಥ ಅನಿರುದ್ಧ ಮೂರ್ತಿ ಸಜ್ಜನರನ್ನ ಇಷ್ಟವಾದ ಮುಕ್ತಿ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಆದ್ದರಿಂದ ಅಲ್ಲಿ ಪ್ರತಿಹಾರ ನಾಮಕನಾಗಿರ್ತಕ್ಕಂಥ ಅನಿರುದ್ಧ ರೂಪ ಚಿಂತನೆಯನ್ನು ಮಾಡಬೇಕು ಹೀಗೆ ಪಂಚ ಸಾಮ ಅಂಥೇಳಿ ಸಾಮಭೇದಿಂದ ಸ್ತುತ್ಯನಾಗಿರ್ತಕ್ಕಂಥ ಪರಮಾತ್ಮ ಪಂಚವಿಧವಾಗಿರ್ತಕ್ಕಂಥ ಪಶುಗಳಲ್ಲಿ ಇದ್ದು ಪ ಅಂದರೆ ಪಾತಿ ಸಂರಕ್ಷಣೆ ಮಾಡ್ತಾನೆ ಶು ಅಂದರೆ ಸಂ ಶಬ್ದ ಶಂ ಅಕ್ಷರದಿಂದ ಸುಖರೂಪತ್ವ ಸಜೀವರಿಗೆ ಸಾತ್ವಿಕರಿಗೆ ಆನಂದಪ್ರದನಾಗಿರ್ತಾನೆ ತನ್ನಿಂದ ಸುಷ್ಟವಾಗಿರ್ತಕ್ಕಂಥ ಸಂ ಜಗತ್ತನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ಭಗವಂತನೇ ಮುಕ್ತಿಯಲ್ಲಿ ಸಜ್ಜನರಿಗೆ ಸುಖಪ್ರದ ಆದ್ದರಿಂದಲೂ ಪರಮಾತ್ಮ ಪಶು ಶಬ್ದ ವಾಚ್ಯನಾಗಿದ್ದಾನೆ ಈ ರೀತಿಯಾಗಿ ಪಂಚಸಾಮದ ಉಪಾಸನೆಯನ್ನು ಮಾಡುವವರಿಗೆ ಐದು ಸನು ಮುಂದೆ ಪುನರ್ಜನ್ಮ ಇಲ್ಲದಿದ್ದಂತೆ ಅನುಗ್ರಹವನ್ನು ಮಾಡ್ತಾನೆ ಹೀಗೆ ಗೋವುಗಳಲ್ಲಿ ಉದ್ಗೀತ ನಾಮಕ ನಾರಾಯಣ ಆವಿ ಅಂದ್ರೆ ಕುರಿಗಳಲ್ಲಿ ಪ್ರಸ್ತಾವ ನಾಮಕ ವಾಸುದೇವ ಅಜ ಅಂದ್ರೆ ಮೇಕೆ ಅಥವಾ ಹಾಡು ಅಲ್ಲಿ ಹಿಂಕಾರ ನಾಮಕ ಹಯ ಅಂದರೆ ಕುದುರೆ ಅಲ್ಲಿ ಪ್ರತಿಹಾರ ನಾಮಕ ಅನಿರುದ್ಧ ಮನುಜ ಅಲ್ಲಿ ನಿಧನ ನಾಮಕ ಸಂಕಷ್ಟರೂಪಿ ಪರಮಾತ್ಮ ಅಂತ ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಉಪಾಸಕರಿಗೆ ಜೀವನಪ್ರದ ಜೀವನಪ್ರದ ಅನಿರುದ್ಧನೇ ಅವನು ಮೋಕ್ಷ ಸಾಧನೆಗಾಗಿ ಬದುಕೋದೆ ವಿಶಿಷ್ಟವಾಗಿರ್ತಕ್ಕಂಥ ಜೀವನ ಅಂತ ಕರೆಸ್ಕೊಳ್ಳೋದು ಆದ್ದರಿಂದ ಅಲ್ಲಿ ಪ್ರತಿಹಾರಾಫ್ವೇನಿಗೆ ಜೀವನಪ್ರದ ಅಂತ ವಿಶೇಷಣವನ್ನು ಕೊಟ್ಟಿದ್ದಾರೆ ನಾರಾಯಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಮತ್ತು ಸಂಕರ್ಷಣ ಗೋವು ಆವಿ ಅಜ ಹಯ ಮನುಜ ಈ ರೀತಿಯಾಗಿ ಯಾರು ಇರ್ತಾನೆ ಅಂತ ಉಪಾಸನೆಯನ್ನು ಮಾಡ್ತಾರೋ ಪಂಚಸಾಮವ ಜಾವ ಜಾವಕ ನೆನೆವರಿಗೆ ಐದಿಸನು ಪಂಚಸಾಮಗಾನ ಪ್ರತಿಪಾದ್ಯನಾಗಿರ್ತಕ್ಕಂಥ ಆ ಪಂಚರೂಪಗಳನ್ನು ಪಂಚವಿದ ಪಶುಗಳಲ್ಲಿ ಕಂಡು ಆರಾಧನೆಯನ್ನು ಉಪಾಸನೆಯನ್ನು ಮಾಡ್ತಕ್ಕಂಥ ಜೀವರಿಗೆ ಎಲ್ಲ ಪ್ರಾಣಿಗಳಲ್ಲಿ ಸಾಮಗಾನ ಪ್ರಿಯನಾಗಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಿ ಅವನ ಪ್ರೀತಿ ಅಥವಾ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕಾಗಿ ಎಲ್ಲ ಪ್ರಾಣಿಗಳನ್ನು ಯಾರು ಸಂತೋಷಪಡಿಸ್ತಾರೋ ಅವರಿಗೆ ಆ ಭಗವಂತ ಜನನ ಮರಣರಹಿತವಾಗಿರ್ತಕ್ಕಂಥ ಆನಂದಮಯವಾದ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಭಗವಂತ ಅದನ್ನೇ ನೆನೆಯವರಿಗೆ ಐದಿಸನು ಜನುಮಗಳ ಪುನರ್ಜನ್ಮ ಇಲ್ಲದಿದ್ದಂತೆ ಶಾಶ್ವತ ಸುಖರೂಪವಾದ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಹೇಳೋದು ಈ ರೀತಿಯಾಗಿ ಪುನರ್ಜನ್ಮ ಬರಬಾರದು ಅಂತಾದರೆ ಈ ಪಂಚಸಾಮದ ಉಪಾಸನೆಯನ್ನು ಅಲ್ಲಿರ್ತಕ್ಕಂಥ ಭಗವದ್ ಅವಶ್ಯವಾಗಿ ಉಪಾಸನೆ ಮಾಡಬೇಕು ಅಂತ ಚಾಂದೋಗ್ಯ ಉಪನಿಷತ್ತಿನ ಪ್ರಮೇಯವನ್ನು ಇಲ್ಲಿ ದಾಸರು ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶ್ರೀಕೃಷ್ಣ ಅರ್ಪಣೆ